ಮೂವತ್ತನೇ ಕಕ್ಷೆಯ ದೇವಗಂಧರ್ವರ ಸ್ತೋತ್ರ ಪಾವನಕೆ ಪಾವನ ನೆನೆಸುವ ರಮಾವಿನೋದನ ಗುಣಗಣಗಳ ಸಾವಧಾನದಲ್ಲಿ ಏಕಮಾನಸರಾಗಿ ಸುಸ್ವರದಿ ಆ ವಿಭುಧಪತಿ ಸಭೆಯೊಳಗೆ ನಾನಾಭಿಲಾಸದಿ ಪಾಡಿಸುಕಿಸುವ ದೇವಗಂಧರ್ವರು ಕೊಡಲಿ ಯಮಗಕ್ಕಿಳ ಪುರುಷಾರ್ಥ ದೇವತೆಗಳಿಂದ ನೇರವಾಗಿ ಆಜ್ಞೆಗೆ ಒಳಪಡುವಂತಹ ಗಂಧರ್ವರನ್ನು ದೇವಗಂಧರ್ವರು ಒಂದು ದೇವ ಗಂಧರ್ವರ ಮೂಲಕ ದೇವತೆಗಳಿಂದ ಆಗ್ನಿಗೆ ಒಳಪಡುವಂಥವರು ಮನುಷ್ಯ ಗಂಧರ್ವರು ದೇವಗಂಧರ್ವರೆಲ್ಲ ಸಾಂಶರು ಮನುಷ್ಯ ಗಂಧರ್ವರು ನಿರಂಶರು ಸಂಗೀತ ಯುದ್ಧ ಕಲೆ ಎರಡರಲ್ಲೂ ನೈಪುಣ್ಯತೆಯನ್ನು ಎಲ್ಲ ಗಂಧರ್ವರು ಕೂಡ ಪಡ್ಕೊಂಡಿದ್ದಾರೆ ಕಲಾರಾಧನೆಯಿಂದ ಭಗವಂತನನ್ನು ಮೆಚ್ಚಿಸೋದರಲ್ಲೇ ಅವರು ಸಂತೋಷ ನಮಗೆ ಅಖಿಳ ಪುರುಷಾರ್ಥಗಳನ್ನು ಕೂಡ ಕೊಡ್ತಾರೆ ಹತ್ತೊಂಬತ್ತನೇ ಕಕ್ಷೆಯಲ್ಲಿ ಬಂದ ಎಂಟು ಇಪ್ಪತ್ತೇಳನೇ ಕಕ್ಷೆಯ ನೂರು ಮಂದಿಯನ್ನು ಬಿಟ್ಟು ಉಳಿದ ದೇವಗಂಧರ್ವರು ಮತ್ತು ಅಪ್ಸರೆಯರು ಈಗ ಮೂವತ್ತನೇ ಕಕ್ಷೆಯಲ್ಲಿ ಪರಿಗಣನೆಗೆ ಬರ್ತಾರೆ ಗಂಧರ್ವ ಅನ್ನೋ ಶಬ್ದಕ್ಕೆ ಗಾಂ ಸುಶಿಕ್ಷಿತಾಂ ವಾಚಂ ಧರತೀತಿ ಗಂಧರ್ವ ಅಂತ ಸುಶಿಕ್ಷಿತರಾಡುವಂತಹ ಒಳ್ಳೆ ಮಾತಿನ ಕಲೆಯನ್ನು ಮನುಷ್ಯರಿಗೆ ನೀಡುವವರು ದೇವಗಂಧರ್ವರು ಸ್ತೋತ್ರ ಪ್ರಿಯನಾಗಿರ್ತಕ್ಕಂಥ ಭಗವಂತನನ್ನು ಕುರಿತು ಉತ್ತಮ ಸ್ತೋತ್ರ ಮಾಡುವಂತ ಸಾಮರ್ಥ್ಯವನ್ನು ನೀಡಿ ಆ ಮೂಲಕ ಸಕಲ ಪುರುಷಾರ್ಥಗಳನ್ನು ಕೂಡ ದೇವಗಂಧರ್ವರು ನಮಗೆ ಕೊಡಲಿ ಅಂತ ಅವರನ್ನು ಪ್ರಾರ್ಥನೆ ಮಾಡಬೇಕು ಅಂತ ತಿಳಿಸ್ತಾರೆ ಪಾವನಕ್ಕೆ ಪಾವನ ನೆನೆಸುವ ರಮಾ ವಿನೋದನ ರಮಾರಮಣ ಅತ್ಯಂತ ಪರಮ ಪಾವನನಾದವನು ಪರಮಾತ್ಮ ಅಂತಹ ಭಗವಂತನ ಗುಣ ಸಮೂಹಗಳನ್ನು ಸಾವಧಾನದಿಂದ ಏಕಮಾನಸ ಅಂದರೆ ಒಂದೇ ಮನಸ್ಸಿರುವವರಾಗಿ ಏಕಾಗ್ರತೆಯಿಂದ ಸುಸ್ವರದಿಂದ ಆ ದೇವಪತಿ ದೇವೋತ್ತಮರ ಸಭೆಯೊಳಗೆ ನಾನಾ ವಿಲಾಸದಿಂದ ಪಾಡಿ ಸಂತಸ ಪಡುವಂತಹ ನಮಗೆ ಅಖಿಳ ಪುರುಷಾರ್ಥಗಳನ್ನು ಕೊಡಲಿ ದೇವಗಂಧರ್ವರು ಅಂದರೆ ದೇವತೆಗಳ ಸಭೆಯಲ್ಲಿ ಭಗವಂತನ ಗುಣಗಳನ್ನು ಹಾಡಿ ಸ್ತೋತ್ರ ಮಾಡುವಂತಹ ಮಹಾನುಭಾವರು ಹಾಡುವುದು ಕೃತ್ಯ ಅವರ ಕೆಲಸ ಆದರೂ ಕೂಡ ಅವರಿಗೆ ಆನಂದ ನೀಡುವ ಸಾಧನವು ಕೂಡ ಅದೇ ಅದಕ್ಕೆ ಅಂತಲೇ ಅಂಥವರ ಸ್ತುತಿಯನ್ನು ಮಾಡಬೇಕು ಅಂತ ತಿಳಿಸ್ತಾರೆ ಪಾವನಕ್ಕೆ ಪಾವನ ಪವಿತ್ರಾಣಂ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲಂ ಅಂತ ರಮಾ ವಿನೋದ ಅಂದರೆ ಲಕ್ಷ್ಮೀದೇವಿಗೆ ವಿನೋದ ಆನಂದವನ್ನು ನೀಡುವನು ಭಗವಂತ ರಮಾದೇವಿಯಿಂದ ವಿನೋದ ಪಡೆಯುವನು ಅಂತ ಅರ್ಥ ಅಲ್ಲ ಭಗವಂತ ಸ್ವರಥ ಅನ್ನೋದನ್ನು ತಿಳಿಸ್ತಾರೆ ಭಗವಂತ ಪಳೆಯ ಕಾಲದಲ್ಲೂ ಕೂಡ ಸ್ವರಥ ಅನ್ನೋ ವಿಶೇಷ ಅಂಶವನ್ನು ಸ್ವರಥೋಪಿ ಚಾಗ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸುವ ಅಭಿಪ್ರಾಯವನ್ನೇ ಇಲ್ಲಿ ತಿಳಿಸ್ತಾರೆ ಅಂತಹ ದೇವಗಂಧರ್ವರು ಕೊಡಲಿ ಯಮಗೆ ಅಖಿಳ ಪುರುಷಾರ್ಥ ಎಲ್ಲ ರೀತಿಯಾಗಿರ್ತಕ್ಕಂಥ ಪುರುಷಾರ್ಥಗಳ ಪ್ರಾಪ್ತಿಗಾಗಿ ದೇವಗಂಧರ್ವರನ್ನು ಸ್ತೋತ್ರ ಮಾಡಬೇಕು ಅಂತ ತಿಳಿಸ್ತಾರೆ ಮುಂದೆ ಮೂವತ್ತೊಂದನೇ ಕಕ್ಷೆಯಲ್ಲಿ ಮನುಷ್ಯ ಗಂಧರ್ವರ ಮತ್ತೆ ಕಕ್ಷೆಯ ರಾಜರ ಸ್ತೋತ್ರವನ್ನು ಮಾಡ್ತಾರೆ ಭುವನ ಲಕ್ಷ್ಮೀಧವನ ಮಂಗಳ ದಿವ್ಯ ನಾಮ ಗಂಧರ್ವರಿಗೆ ವಂದಿಸುವೆ ಪ್ರವರ ಭೂಭುಜರುಳಿದು ಮಧ್ಯಮ ಕೋಲಯಪ ಎಂದೆನಿಸಿಕೊಂಬರ ದಿವಸ ದಿವಸಗಳಲ್ಲಿ ನೆನವೇನು ಕರ್ಣಶುದ್ಧಿಯಲ್ಲಿ ಭುವನ ಪಾವನೆಸುವ ಭೂಮಂಡಲಕ್ಕೆ ಅತ್ಯಂತ ಪರಮ ಪಾವನ ಅಥವಾ ಹದಿನಾಲ್ಕು ಲೋಕಗಳಲ್ಲಿ ಪರಮ ಪಾವನಾದವನು ಅಂತಾದರೆ ಪರಮಾತ್ಮ ಅವನ ಮಂಗಳವಾಗಿರ್ತಕ್ಕಂತಹ ದಿವ್ಯ ನಾಮ ಸ್ಥವನ ಮಾಡುವಂತಹ ಮನುಷ್ಯಗಂಧರ್ವರೆಗೆ ನಮಸ್ಕಾರವನ್ನು ಮಾಡ್ತೀನಿ ಮತ್ತು ವ್ಯಾಪ್ತೋಪಾಸಕರಾಗಿರ್ತಕ್ಕಂಥ ಹಿಂದೆ ಹೇಳಿರುವಂತಹ ಕಾರ್ತಿ ವೀರಾರ್ಜುನ ಮೊದಲಾದ ನೂರು ಮಂದಿ ಪ್ರಬಾರ ಅಂದರೆ ಉತ್ತಮ ಚಕ್ರವರ್ತಿಗಳನ್ನು ಹೊರತುಪಡಿಸಿ ಉಳಿದ ಮಧ್ಯಮ ವರ್ಗದ ಕುಲಯಪ್ಪ ಅಂದರೆ ಭೂಮಂಡಲ ಚಕ್ರವರ್ತಿಗಳನ್ನು ಅಂತಃಕರಣ ಮತ್ತು ಬಾಹ್ಯಕರಣ ಶುದ್ಧಿಯಿಂದ ದಿವಸ ದಿವಸಗಳಲ್ಲಿ ಸ್ಮರಣಾದಿಗಳನ್ನು ಮಾಡ್ತೀನಿ ಈ ದೇವಗಂಧರ್ವರು ಹುಟ್ಟಿನಿಂದಲೇ ಗಂಧರ್ವರು ಮನುಷ್ಯ ಗಂಧರ್ವರು ಗಾಂಧರ್ವ ವಿದ್ಯೆಯಿಂದ ಪಂಚಮ ವೇದ ಅಂತ ಕರೆಸಿಕೊಳ್ಳುವಂಥ ಸಂಗೀತ ನಾಟ್ಯಕಲೆಗಳಿಂದ ಧನವನ್ನು ಸಂಪಾದನೆ ಮಾಡಿ ಅದನ್ನು ಸತ್ಪಾತ್ರರಿಗೆ ಧನಾದಿಗಳನ್ನು ಮಾಡಿ ಗಂಧರ್ವ ಪದವಿಯನ್ನು ಗಳಿಸಿದವರು ಕರಣಶುದ್ಧಿ ಅಂದರೆ ಅಂತಃಕರಣ ರೂಪವಾಗಿರ್ತಕ್ಕಂಥ ಮನಸ್ಸು ಬಾಹ್ಯಕರಣವಾಗಿರ್ತಕ್ಕಂಥ ಶರೀರ ಇಂದ್ರಿಯ ವಾಕ್ ತ್ರಿಕರಣಗಳು ಕೂಡ ಶುದ್ಧವಾಗಿ ಇರುತ್ತೆ ಇಂತಹ ಚಕ್ರವರ್ತಿಗಳನ್ನು ದಿವಸ ದಿವಸಗಳಲ್ಲಿ ನೆನ ಕರ್ಣಶುದ್ಧಿಯಲ್ಲಿ ಪ್ರತಿನಿತ್ಯವೂ ಸ್ತೋತ್ರ ಮಾಡ್ತೀನಿ ತ್ರಿಕರ್ಣ ಶುದ್ಧಿ ಪೂರ್ವಕವಾಗಿ ಸ್ತೋತ್ರವನ್ನು ಮಾಡ್ತೀನಿ ಅಂತ ಅರ್ಥ